ಪರಮದಯಾಮಯನು ಕರುಣಾನಿಧಿಯು ಆದ ಅಲ್ಲಾಹನ ನಾಮದಿಂದ ವಸ್ಸಿಲ್ಯೌದಿವಶ್ಮೂದ ಸುಭದ್ರ ಕೋಟೆಗಳಿರುವ ಆಕಾಶದ ಆಣೆ ವಾಗ್ದಾನ ಮಾಡಲಾಗಿರುವ ಆ ದಿನದ ಮತ್ತು ನೋಡುವವನ ಹಾಗೂ ನೋಡಲ್ಪಡುವ ವಸ್ತುವಿನ ಆಣೆ ಹೊಂಡದವರು ನಾಶವಾದರು ಭೀಕರವಾಗಿ ದಗದಗಿಸುವ ಇಂಧನದ ಬೆಂಕಿ ತುಂಬಿದ್ದ ಹೊಂಡದವರು ಅವರು ಆ ಹೊಂಡದ ಅಂಚಿನಲ್ಲಿ ಕುಳಿತಿದ್ದಾಗ ಒಲೂನಲ್ ಮತ್ತು ಸತ್ಯವಿಶ್ವಾಸಿಗಳ ಮೇಲೆ ತಾವು ಮಾಡುತ್ತಿದ್ದುದನ್ನು ವೀಕ್ಷಿಸುತ್ತಿದ್ದಾಗಿನೋಜಿಲ್ಹಮೀ ಆ ಸತ್ಯವಿಶ್ವಾಸಿಗಳೊಂದಿಗೆ ಅವರ ಹಗೆತನವು ಪ್ರಚಂಡನೂ ಸ್ವಯಂ ಸ್ತುತ್ಯರ್ಹನೂ ಆಗಿರುವ ಅಲ್ಲಾಹನ ಮೇಲೆ ಅವರು ವಿಶ್ವಾಸವಿಧಿಸುತ್ತಾರೆಂಬುದರ ಹೊರತು ಬೇರಾವುದೇ ಕಾರಣದಿಂದಾಗಿರಲಿಲ್ಲ ಅಲ್ಲದಿಲಹು ಮುಲ್ಕುನ ವಾಚಿ ವಲ್ಲಾಹಾಲಿ ಶಹೀ ಶಹೀದ್ ಅವನು ಭೂಮಿ ಮತ್ತು ಆಕಾಶಗಳ ಸಾಮ್ರಾಜ್ಯದ ಅಧಿಪತಿಯಾಗಿದ್ದಾನೆ ಆ ಅಲ್ಲಾಹನು ಸಕಲವನ್ನು ವೀಕ್ಷಿಸುತ್ತಿರುವನು ಇನ್ನಲ್ಲದೀನ ಸಚನುಲ್ಮುಮಿನೀನ ವಲ್ಮುನಾಚಿಸುಯೂಬು ಕಲಹುಜ್ ಯಾರು ಸತ್ಯವಿಶ್ವಾಸಿಗಳಾದ ಸ್ತ್ರೀ ಪುರುಷರ ಮೇಲೆ ಮರ್ದನವೆಸಗಿದರೋ ಮತ್ತು ಆಬಳಿಕ ಬಳಿಕ ಪಶ್ಚಾತ್ತಾಪ ಪಡಲಿಲ್ಲವೋ ಅವರಿಗೆ ಖಂಡಿತವಾಗಿಯೂ ನರಕದ ಯಾತನೆ ಇದೆ ಮತ್ತು ಅವರಿಗೆ ಸುಡುವ ಯಾತನೆ ಇದೆ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 ನಿಜಕ್ಕೂ ನಿಮ್ಮ ಪ್ರಭುವಿನ ಹಿಡಿತವು ಬಹಳ ಕಠಿಣವಾದುದು ಅವನೇ ಪ್ರಥಮ ಬಾರಿ ಸೃಷ್ಟಿಸುತ್ತಾನೆ ಮತ್ತು ಅವನೆ ಪುನಃ ಸೃಷ್ಟಿಸುವನು ಮತ್ತು ಅವನು ಮಹಾ ಕ್ಷಮಾಶೀಲನು ಪ್ರೀತಿಸುವವನೂ ಆಗಿರುತ್ತಾನೆ ಅವನು ವಿಶ್ವ ಸಿಂಹಾಸನದ ذو العرش المجيد فعال لما يريد परमौन्नतम मत्त तानिच्छिसद्दन्न माडीबिडववन हल अताक हदीथुल जुनूद फिरعون وثمود നിമഗ സേനേകള സമാചാര തലുപിദയെ ഫിർഔൻ മत्त സമുദര സേനേകള സമാചാര ദലില്ലദീന കഫറു ഫീ തക്ദീബി വല്ലാഹു മിൻ ಆದರೆ ಸತ್ಯ ನಿಷೇಧಿಗಳು ಸುಳ್ಳಾಗಿಸುವುದರಲ್ಲೇ ಮಗ್ನರಾಗಿದ್ದಾರೆ ವಸ್ತುತಃ ಅಲ್ಲಾಹನು ಅವರನ್ನು ಸುತ್ತುವರಿದಿದ್ದಾನೆ ಅವರ ನಿರಾಕರಣೆಯಿಂದ ಈ ಕುರ್ಆನಿಗೇನು ನಷ್ಟವಿಲ್ಲ ವಾಸ್ತವದಲ್ಲಿ ಈ ಕುರ್ ಆನ್ ಮಟ್ಟದ್ದಾಗಿದೆ ಸುರಕ್ಷಿತವಾಗಿರುವ ಹಾಳೆಯಲ್ಲಿ ಮುದ್ರಿತವಿದೆ